ಮಾಸಪತ್ರಿಕೆಗಳು ಜಿಟಿಎ ಪ್ರೆಸ್ ಕನ್ನಡ ಸಾಹಿತ್ಯದ ಆಧುನಿಕ ಪುನರುಜ್ಜೀನ ಜೀವನವು ಮಹಾರಾಜ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿಯೇ ಆರಂಭವಾಯಿತೆಂದು ಹೇಳಬಹುದು ಆ ಮಹಾರಾಜರು ಬಹುಮಂದಿ ವಿದ್ವಾಂಸರಿಗೆ ಆಶ್ರಯ ಕೊಟ್ಟಿದ್ದರು ರಾಮಾಯಣ ಭಾರತ ಭಾಗವತಗಳನ್ನು ಅನೇಕ ಪುರಾಣಗಳನ್ನು ಇತರ ಭಕ್ತಿ ಸಾಹಿತ್ಯವನ್ನು ಅವರ ಆಸ್ಥಾನ ಪಂಡಿತರು ಸಂಸ್ಕೃತದಿಂದ ಕನ್ನಡಿಸಿ ಸಾಹಿತ್ಯ ಸೇವೆ ಮಾಡಿದರು ಅವರ ತರುವಾಯ ಶ್ರೀ ಚಾಮರಾಜೇಂದ್ರ ಒಡೆಯರವರ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಆಧುನಿಕತೆ ಬಂದಿತು ಅವರ ಕಾಲದಲ್ಲಿ ಹುಟ್ಟಿ ನಡೆಯುತ್ತಿದ್ದ ಕೆಲವು ಮಾಸಪತ್ರಿಕೆಗಳು ಈ ಸಂಗತಿಯನ್ನು ಸ್ಪಷ್ಟಪಡಿಸುತ್ತವೆ ಆ ಪತ್ರಿಕೆಗಳಲ್ಲಿ ನನ್ನ ತಿಳಿವಳಿಕೆಗೆ ಬಂದಿರುವ ಹಿತಬೋಧಿನಿ ಎಂ ವೆಂಕಟಕೃಷ್ಣಯ್ಯನವರು ಎಂಎಸ್ ಪುಟ್ಟಣ್ಣನವರು ಮುಂತಾದವರು ನಡೆಸುತ್ತಿದ್ದದ್ದು ಕರ್ನಾಟಕ ಕಾವ್ಯ ಮಂಜರಿ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 ಪ್ರೋತ್ಸಾಹಿತರಾಗಿ ಅನೇಕ ಮಂದಿ ಉಪಾಧ್ಯಾಯರು ಪದ್ಯಗಳನ್ನು ಹಾಡುಗಳನ್ನು ಲೇಖನಗಳನ್ನು ಬರೆಯುತ್ತಿದ್ದರು ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳು ಶಾಸ್ತ್ರಿಗಳ ತಮ್ಮಂದಿರು ಏರುಕಾಲುವೆ ಸುಬ್ಬಶಾಸ್ತ್ರಿಗಳು ಒಂದು ಹಾಡನ್ನು ಬರೆದಿದ್ದರು ನಮ್ಮ ಹೆಡ್ ಮಾಸ್ಟರು ಅದನ್ನು ಕ್ಲಾಸಿಗೆ ಓದಿ ವಿದ್ಯಾರ್ಥಿಗಳು ಹಾಡುವಂತೆ ಕಲಿಸಿದರು ನಾನು ಲೋಯರ್ ಸೆಕೆಂಡರಿ ಕ್ಲಾಸಿನಲ್ಲಿದ್ದಾಗ ಡಿ ಸಿ ಸುಬ್ಬರಾಯಪ್ಪನವರು ತಾವು ಹೋಗಿದ್ದ ಯಾವುದೋ ಜಾತ್ರೆಯನ್ನು ಹೃದಯಂಗವಾಗಿ ಹೃದಯಂಗಮವಾಗಿ ಬರೆದಿದ್ದರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಒದಗುವಂತ ಪ್ರಶ್ನೆಗಳು ಅವುಗಳಿಗೆ ಪ್ರಶ್ತಕ್ಕ ಉತ್ತರಗಳು ಪ್ರಕಟವಾಗಿರುತ್ತಿದ್ದವು ಹೀಗೆ ವಿದ್ಯಾದಾಯಿನಿ ಬಹು ಜನರಿಗೆ ಪ್ರಯೋಜಕವಾಗಿತ್ತು ಕರ್ನಾಟಕ ಗ್ರಂಥಮಾಲೆಯಲ್ಲಿ ಆಧುನಿಕ ಕರ ಪ್ರಬಂಧ ನಾಟಕ ಕಾವ್ಯಗಳು ಭಾಗಭಾಗವಾಗಿ ಪ್ರಕಟವಾಗುತ್ತಿದ್ದವು ಹೀಗೆ ಹೊರಕ್ಕೆ ಬಂದವು ಹತ್ತಾರು ಕೃತಿಗಳು ನಂಜನಗೂಡು ಸುಬ್ಬಶಾಸ್ತ್ರಿಗಳು ಅನಂತನಾರಾಯಣ ಶಾಸ್ತ್ರಿಗಳು ಶ್ರೀಕಂಠಶಾಸ್ತ್ರಿಗಳು ಇತರ ಕೃತಿಗಳು ಇವರ ಕೃತಿಗಳು ಕರ್ನಾಟಕ ನಾಗಾನಂದ ಬಸವಪ್ಪ ಶಾಸ್ತ್ರಿಗಳ ಉತ್ತರರಾಮಚರಿತೆ ಮೊದಲಾದ ಅನೇಕ ಉತ್ತಮ ಗ್ರಂಥಗಳು ಈ ಮಾನೆಯಲ್ಲಿ ಪ್ರಕಟವಾದವು ಅರಮನೆಯ ಶಾಕುಂತಲ ನಾಟಕ ಕಂಪನಿ ಪ್ರಾರಂಭವಾದದ್ದು ಅದರ ಉಪಯೋಗಕ್ಕಾಗಿ ದಿವಾನ್ ರಂಗಾಚಾರ್ಲೂರವರು ಬಸವಪ್ಪ ಶಾಸ್ತ್ರಿಗಳವರಿಂದ ಕನ್ನಡದಲ್ಲಿ ಶಾಕುಂತಲವನ್ನು ಬರೆಯಿಸಿದ್ದು ಶ್ರೀರಾಮರಾಜ ಶ್ರೀ ಚಾಮರಾಜ ಒಡೆಯರ ಕಾಲದಲ್ಲಿ ವೆಂಕಟ ಎಂಎಸ್ ಪುಟ್ಟಣ್ಣನವರು ಎಂ ಬಿ ಶ್ರೀನಿವಾಸಯ್ಯಂಗಾರ್ಯರು ಆರ್ ರಘುನಾಥರಾಯರು ಮೊದಲಾದವರು ಕನ್ನಡದ ಗ್ರಂಥರಚನೆಯಲ್ಲಿ ತೊಡಗಿದ್ದು ಅದೇ ಸುಮಾರಿನಲ್ಲಿ ಹಿಂದೂ ಚರಿತ್ರ ದರ್ಪಣ ಮೈಸೂರು ಚರಿತ್ರ ಸಾರ ಭೂ ವಿವರಣೆ ಇವೇ ಮೊದಲಾದ ಸ್ಕೂಲ್ ಪುಸ್ತಕಗಳು ಹೀಗೆ ಪ್ರಕಟವಾದವು ಜಿಟಿಎ ಪ್ರೆಸ್ ಇದಕ್ಕಿಂತ ಹೆಚ್ಚಾಗಿ ಆಧುನಿಕತೆಯ ಲಕ್ಷಣ ಕಂಡುಬಂದದ್ದು ಜಿಟಿಎ ಪ್ರೆಸ್ ಎಂಬ ಪ್ರಕಟಣಾ ಸಂಸ್ಥೆಯ ಕಾರ್ಯದಲ್ಲಿ ವಿಶ್ವವಿದ್ಯಾನಿಲಯದಿಂದ ಬಿಎ ಮೊದಲಾದ ಪ್ರಶಸ್ತಿಗಳನ್ನು ಪಡೆದ ತಾವು ಹೊಸ ವಿದ್ಯೆ ವಿಜ್ಞಾನಗಳನ್ನು ಸ್ವಜನದಲ್ಲಿ ಹರಡಲು ಪರಿಶ್ರಮ ಮಾಡುವುದು ಕರ್ತವ್ಯವೆಂದು ಆ ಸಂಸ್ಥೆಯ ಮೂಲ ಸ್ಥಾಪಕರ ಮನಸ್ಸಿಗೆ ಬಂದಿತು ಬಿ ದಾಸಪ್ಪನವರು ಸಿ ಆನಂದರಾಯರು ಸಿ ಸುಬ್ಬರಾಯರು ಎಂಎಲ್ ಶ್ರೀಕಂಠೇಗೌಡರು ಶ್ರೀಕಂಠೇಶಗೌಡರು ಪಿ ರಾಘವೇಂದ್ರರಾಯರು ವೆಂಕಟಸುಬ್ಬಯ್ಯನವರು ಎಲ್ ಜಯರಾಯರು ಇವರು ಆ ಪದವೀಧರರಲ್ಲಿ ಮುಖ್ಯರು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 ಸಾವಿರದ ಒಂಬೈನೂರ ಮೂರು ನಾಲ್ಕರ ಸುಮಾರಿನಲ್ಲಿ ನಾನು ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಆ ಪುಸ್ತಕದ ಅಂಗಡಿಗೆ ಪದೇ ಪದೇ ಹೋಗುತ್ತಿದ್ದೆ ನನಗಿದ್ದ ಆಕರ್ಷಣೆಗಳು ಎರಡು ಅದು ರು ಆಕಗಳ ಕಾಲ ಅಂಗಡಿಯನ್ನು ಪ್ರವೇಶಿಸಿ ಹೊಂದಾಣೆಯನ್ನು ಮೈಜಿನ ಮೇಲಿಟ್ಟರೆ ಜೇವು ಭರ್ತಿಯಾಗುವಷ್ಟು ಜೆಮ್ ಬಿಸ್ಕತ್ತುಗಳನ್ನು ಕೊಡುತ್ತಿದ್ದರು ಅದನ್ನು ಮೆಲುಕು ಹಾಕುತ್ತಾ ಒಳಗೆ ಎರಡನೇ ಮೂರಾರನೆಯ ಪುಸ್ತಕಗಳು ಸಾಲು ಸಾಲಾಗಿ ಕೈಗೆ ಸಿಕ್ಕುವಂತೆ ಜೋಡಿಸಿಟ್ಟಿರುತ್ತಿದ್ದರು ಪುಸ್ತಕವನ್ನು ಪರೀಕ್ಷೆ ಮಾಡುವ ನಿವದಿಂದ ಅಲ್ಲಿ ಕುಳಿತು ಆದಷ್ಟು ಪುಸ್ತಕ ಓದಿ ಮುಗಿಸಿಬಿಡುವುದು ಎರಡು ಮೂರು ದಿನಕ್ಕೊಂದು ಸಾರಿ ಎರಡೇ ಕೊಟ್ಟು ಒಂದು ಪುಸ್ತಕ ಕೊಳ್ಳುವುದು ನಾನು ಹೀಗೆ ಟೆನಿಸ್ ಲಾಂಗ್ ಫೆಲೋ ಮೊದಲಾದ ಕವಿಗಳ ಪದ್ಯ ಸಂಗ್ರಹಗಳನ್ನು ಕೊಂಡು ಬಹುಕಾಲ ಇರಿಸಿಕೊಂಡಿದ್ದೆ ಆಗ ಎರಡೂವರ ಕೊಟ್ಟರೆ ಕ್ಯಾಸೆಲ್ ಕಂಪನಿಯ ಯೂನಿವರ್ಸಲ್ ಲೈಬ್ರರಿ ಎಂಬ ಗ್ರಂಥಮಾಲೆಯ ಒಂದು ಪ್ರತಿ ಬರುತ್ತಿತ್ತು ಹಾಗೆ ಕೆಲವು ಶೇಕ್ಸ್ಪಿಯರ್ ನಾಟಕಗಳನ್ನು ಕೊಂಡು ಓದಿದೆ ಜಿ ಟಿ ಎ ಪ್ರೆಸ್ನವರು ಕನ್ನಡದಲ್ಲಿ ಮೂರು ಅಪೂರ್ವವಾದ ಗ್ರಂಥಮಾಲೆಗಳನ್ನು ಆರಂಭಿಸಿದರು ಒಂದು ವಿಜ್ಞಾನದ್ದು ಎರಡನೆಯದು ನವ್ಯ ಸಾಹಿತ್ಯದ್ದು ಮೂರನೆಯದು ಬಾಲ ಸಾಹಿತ್ಯದ್ದು ವಿಜ್ಞಾನಮಾಲೆಯಲ್ಲಿ ಬಿ ದಾಸಪ್ಪನವರ ಖನಿಜಶಾಸ್ತ್ರ ಪಿ ರಾಘವೇಂದ್ರ ಪ್ರಾಣಿಶಾಸ್ತ್ರ ಎಂ ಶ್ರೀನಿವಾಸರಾಯರ ಮಾಯಾದೀಪ ಡಾಕ್ಟರ್ ಪಿ ವೆಂಕೋಬರಾಯರ ಮನಶಾಸ್ತ್ರ ಎಂ ಹಿರಿಯಣ್ಣನವರ ಬೋಧನಾಶಾಸ್ತ್ರ ಇವು ನನ್ನ ಜ್ಞಾಪಕದಲ್ಲಿವೆ ಈ ಎಲ್ಲ ಗ್ರಂಥಗಳಲ್ಲೂ ವಿಜ್ಞಾನದ ಭಾವನೆಗಳನ್ನು ಸುಲಭವೂ ಲಲಿತವೂ ಆದ ಕನ್ನಡದಲ್ಲಿ ಸಮಂಜಸವಾದ ಪರಿ ಪಾರಭಾಷಿಕ ಶಬ್ದಗಳಲ್ಲಿ ಪ್ರತಿಪಾದಿಸಿದ್ದರು ಸಾಹಿತ್ಯ ಭಾಗದಲ್ಲಿ ಶೇಕ್ಸ್ಪಿಯರಿನ ಹ್ಯಾಮ್ಲೆಟ್ ಪ್ರತಾಪ ರುದ್ರ ನಾಟಕ ರಾಮವರ್ಮ ಲೀಲಾವತಿ ಶೂರಸೇನ ಚರಿತ್ರೆ ಇವು ಮುಖ್ಯ ಮುರನಿಯ ಭಾಗವಾದ ಬಾಲ ಸಾಹಿತ್ಯದಲ್ಲಂತೂ ಜೇಟಿಯ ಪ್ರಶ್ನವರು ಮಾಡಿದ ಕೆಲಸ ಇಂದಿಗೂ ಪ್ರಶಂಸನೀಯವಾಗಿದೆ ಇಂಗ್ಲೆಂಡಿನಲ್ಲಿ ಡಬ್ಲ್ಯೂ ಟೀ ಮಹಾಶಯನು Books for the Brains ಎಂಬ ಗ್ರಂಥಮಾಲೆಯನ್ನು ಪ್ರಕಟ ಮಾಡಿಸಿದ್ದ ಮಾಡಿದ್ದನು ಜಿ ಟಿ ಅವನ ಅನುಮತಿ ಪಡೆದು ಅನೇಕ ಗ್ರಂಥಗಳನ್ನು ಕನ್ನಡದಲ್ಲಿ ಬರೆಯಿಸಿ ಪ್ರಕಾಶಪಡಿಸಿದರು ರಾಬಿನ್ಸನ್ ಕ್ರೂಸೋ ಸಾಹಸಗಳು ಗಲಿವರನ ದೇಶ ಸಂಚಾರಗಳು ನಿರ್ಭಾಗ್ಯಮುರಾದ ಯುಸೋಪನ ನೀತಿ ಕಥೆಗಳು ಇವನ್ನೆಲ್ಲ ನಾನು ಓದಿದ್ದೇನೆ ಚೊಕ್ಕವಾದ ಕನ್ನಡ ಪುಟ್ ಪುಟಪುಟದಲ್ಲಿಯೂ ಚಿತ್ರಗಳು ಒಳ್ಳೆಯಚ್ಚು ಅವೆಲ್ಲ ಮನೋರಂಜಕವಾಗಿ ಕೈಸೋಕಿದ ಕೂಡಲೇ ತೆಗೆದುಕೊಂಡು ಮೊದಲಿನಿಂದ ಕಡೆಯವರೆಗೂ ಓದಬೇಕೆನಿಸುವಂತಿದ್ದವು ಜಿ ಟಿ ಎ ಸಂಸ್ಥೆಯ ಅವನತಿ ಸಂಸ್ಥೆ ಸುಮಾರು ಹದಿನೈದು ವರ್ಷ ಕಾಲ ಚೆನ್ನಾಗಿ ಕೆಲಸ ಮಾಡಿ ಬಾಳಿತು ಅದು ಅವಶ್ಯವಾಗಿದ್ದ ಕೆಲಸವನ್ನು ಮಾಡಿತ್ತು ಆ ಕೆಲಸವನ್ನು ಬಹು ಚೆನ್ನಾಗಿ ಮಾಡಿತ್ತು ಆ ಕೆಲಸ ಸುಸಂಸ್ಕೃತ ಜನರ ಮೆತಿಯನ್ನು ಪಡೆಯಿತು ಅಷ್ಟಾಗಿಯೂ ಅದು ಕ್ಷೀಣಿಸಿತು ಇದು ಒಂದು ಬೋಧಪ್ರದ ಪ್ರದವಾದ ಸಂಗತಿ ಆಧುನಿಕ ವಿದ್ವಾಂಸರ ಸ್ವಕರ್ತ ಸ್ವಕರ್ತವ್ಯಾಂಗೀಕಾರದಲ್ಲಿ ಅದರ ಪ್ರಾರಂಭ ದಕ್ಷರದ ನಾಯಕರು ಮುಂದೆ ಬಾರದೆ ಆ ಪ್ರಯತ್ನದ ಕ್ಷಯ ಆ ಸಂಸ್ಥೆಗೆ ಪ್ರಾಣವಾಯುವಿನಂತೆ ಇದ್ದವರು ಎಲ್ ಜಯರಾಯರು ಅವರು ಉತ್ಸಾಹಿಗಳು ಪ್ರಾಮಾಣಿಕರು ವಿಚಕ್ಷಣರು ಅವರು ನೋಡಲಿಕ್ಕೆ ಸಣಕಲು ಒಣಕಲಾಗಿ ಇದ್ದರು ಕಾರ್ಯಸಾಧನೆಗೆ ಇರಬೇಕಾದ ಚಟುವಟಿಕೆ ಸೂಕ್ಷ್ಮಗ್ರಾಹಿತೆ ನಯವಿನಯಗಳು ಸ್ಥಿರ ಪ್ರತಿಜ್ಞೆ ಮೊದಲಾದ ಗುರುಣಗಳು ಅವರಲ್ಲಿದ್ದವು ಅವರು ಮುಪ್ಪು ಬರುವವರೆಗೂ ಬದುಕಲಿಲ್ಲ ಅವರು ತೀರಿಕೊಂಡದ್ದೇ ಜಿಟಿಎ ಸಂಸ್ಥೆಯ ದುರದೃಷ್ಟ ಆ ಸಂಸ್ಥೆಗೆ ಸೇರಿದ್ದ ಇತರರು ಕಾಲಕ್ರಮದಲ್ಲಿ ದೂರವಾದರು ಹ್ಯಾಮ್ಲೆಟ್ ಬರೆದ ಆನಂದರಾಯರು ಒತೆಲೋ ಬರೆದ ಸುಬ್ಬರಾಯರು ಕಾಲಾಧೀನರಾದರು ಪಿ ರಾಘವೇಂದ್ರ ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದು ಅನಂತರ ಎಕ್ಸೈಸ್ ಕಮಿಷನರ್ ಆಗಿ ಆಮೇಲೆ ಕೌನ್ಸಿಲ್ ಮೆಂಬರ್ ಆದರು ಬಿ ದಾಸಪ್ಪನವರು ವಿದ್ಯಾ ಬಂದರು ಇತರರು ಹೇಗೆ ಹೇಗೋ ದೂರವಾದರು ಜಯರಾಯರ ಸ್ಥಾನಕ್ಕೆ ಆ ದರ್ಜೆ ಜನ ಯಾರೂ ಬರಲಿಲ್ಲ ಬಹು ಉತ್ಸಾಹದಿಂದ ಕಟ್ಟಿದ್ದ ಆ ಕಟ್ಟಡ ಕುಸಿಯಿತು ಇದರಲ್ಲಿ ನಮಗೆ ಒಂದು ನೀತಿಯುಂಟು ಈಗ ಸಂಘಗಳು ಸಮಿತಿಗಳು ಹೇರಳವಾಗಿ ಹುಟ್ಟುತ್ತಿವೆ ಬೀದಿ ಬೀದಿಗೂ ಒಂದೊಂದು ಸಂಘವಾಗುತ್ತಿದೆ ಇದು ಸಂತೋಷದ ವಿಷಯವೇ ಉತ್ಸಾಹಿಗಳು ಕಾರ್ಯತತ್ಪರರು ನಮ್ಮಲ್ಲಿ ಯಥೇಷ್ಟವಾಗಿದ್ದಾರೆಂದು ಸಂಘ ಉತ್ಪತ್ತಿ ಅಭಿವೃದ್ಧಿಗಳಿಂದ ಗೊತ್ತಾಗುತ್ತದೆ ಆದರೆ ಪ್ರಾರಂಭದಲ್ಲಿ ಉತ್ಸಾಹ ತೋರಿಸುವವರು ಎಷ್ಟು ಕಾಲ ದೃಢವಾಗಿ ನಿಂತಾರು ಎಷ್ಟು ಕಾಲ ಪ್ರಯಾಸವನ್ನು ಕಾಲ ನಷ್ಟವನ್ನು ಕಾರಣವನ್ನು ಸಹಿಸಿ ಎದುರಿಸಿಯರು ಜೀವನೋಪಾಯದ ಚಿಂತೆ ಸಹಜವಾದದ್ದು ಯಾವುದೋ ಒಂದು ಉದ್ಯೋಗ ಮೇಲೆ ಅದರಲ್ಲಿ ಮುಂದುವರಿಯುವ ಪ್ರಯತ್ನ ಬಡತಿಗಾಗಿ ತರದುಗಳು ಹೆಚ್ಚು ಸಂಬಳಕ್ಕಾಗಿ ಅಜೂಜುವಾರಿ ಮೇಲಿನವರ ಮೆಹರ್ಬಾನಿಯನ್ನು ಸಂಪಾದಿಸುವುದರಲ್ಲಿ ನಮಗಿರುವ ಶಕ್ತಿಯೆಲ್ಲ ವೆಚ್ಚವಾಗಿ ಹೋಗುತ್ತದೆ ಕಾಲವೆಲ್ಲ ಹಾಗೆ ಕಳೆದು ಹೋಗುತ್ತದೆ ಇನ್ನು ಸಂಸ್ಥೆಯ ಸೇವೆಗೆ ಪುರುಷತ್ತಲ್ಲಿ ಉತ್ಸಾಹವಿಲ್ಲ ಹೀಗೆ ನಾಲ್ಕು ಮೇಲೆ ನಮ್ಮ ಸಂಘವು ಸಡಿಲ ಬಿದ್ದು ಅಲ್ಲಾಡಲು ಪ್ರಾರಂಭವಾಗುತ್ತದೆ ಈ ವಿಷಯದಲ್ಲಿ ಇನ್ನೊಂದು ದೃಷ್ಟಿಯಂತೂ ಸಂಘವು ಶಾಶ್ವತವಾಗಿರಬೇಕೆಂಬುದು ಅವಶ್ಯಕವೇ ಅದು ಎಷ್ಟು ದಿನ ಬದುಕಿದರೆ ಅಷ್ಟು ದಿನ ಇರಲಿ ಹಾಗಾದ್ದರಿಂದ ಎಷ್ಟು ಪ್ರಯೋಜನವಾಗುತ್ತದೆಯೋ ಅಷ್ಟನ್ನಾದರೂ ನಾವು ಪಡೆದುಕೊಳ್ಳೋಣ ಒಂದೆರಡು ವರ್ಷ ಬದುಕಿದರೆ ಅಷ್ಟೇ ಲಾಭ ಇದು ಒಪ್ಪಬೇಕಾದವಾದವೇ ಸಾರ್ವಜನಿಕ ಶ್ರದ್ಧೆಯ ಸೂಚನೆ ಕೊಂಚವೂ ಇಲ್ಲದಿರುವುದಕ್ಕಿಂತ ಕೊಂಚ ಮಾತ್ರವಾದರೂ ತೋರಿದರೆ ಅದು ಸಂತೋಷಕ್ಕೆ ವಿಷಯವೇ ಸರಿ ಆದರೆ ಕೆಲವು ಮಹಾ ಕಾರ್ಯಗಳು ನಡೆಯಬೇಕಾಗಿರುತ್ತಬಲ್ಲ ದೇಶ ಸಮಸ್ತಕ್ಕೂ ಬೇಕಾಗಿ ಶಾಶ್ವತವಾಗಿ ಬೇಕಾಗಿರುವ ಮಹಾಕಾರ್ಯಗಳನ್ನು ಒಂದೆರಡು ವರ್ಷ ಮಾತ್ರ ಇರುವ ಸಂಸ್ಥೆ ನಡೆಸಲಾರದು ಒಂದು ಮಹಾಕಾರ್ಯ ಬಹುಕಾಲದ ಸತತ ಪ್ರಯತ್ನವನ್ನು ಅಪೇಕ್ಷಿಸುತ್ತದೆ ಮತ್ತು ವಿಪುಲವಾದ ದನಬಲವನ್ನು ಅಪೇಕ್ಷಿಸುತ್ತದೆ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 ದಕ್ಷರಾಗಿ ಪ್ರಾಮಾಣಿಕತೆ ಇಲ್ಲದವರು ಸಾಲದು ಪ್ರಾಮಾಣಿಕತೆ ಕಾರ್ಯದಕ್ಷತೆ ಎರಡೂ ಒಟ್ಟುಗೂಡಿರುವುದು ಸಾಮಾನ್ಯವಲ್ಲ ಚಾಲಕು ಮನುಷ್ಯರ ಕಣ್ಣುಗಳು ಚಾಲಕಾಗಿರುತ್ತವೆ ಅವು ಒಂದು ಕಡೆ ಸ್ಥಿರವಾಗಿ ನಿಲ್ಲಲಾರದೆ ಚಂಚಲವಾಗಿರುತ್ತವೆ ಸಾಮರ್ಥ್ಯದ ಜೊತೆಗೆ ವ್ರತನಿಷ್ಠೆ ಸೇರಿರುವ ಮನುಷ್ಯನು ಕಾರ್ಯಕರ್ತನಾಗಿ ಬಂದರೆ ಆಗ ಆ ಸಮಸ್ಯೆಗೆ ಯೋಗಕಾಲ